ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಬೇಕು ಭಾರಿ ಬಾರಿ ಜಲಾಶಯಗಳಾಗಬೇಕು ವಿದ್ಯುತ್ ಕಾರ್ಯಗಳಾಗಬೇಕು ಇನ್ನೂ ಏನೇನೋ ಆಗಬೇಕು ಗಂಧವಾಗಬೇಕು ಗೊಬ್ಬರವಾಗಬೇಕು ಉಕ್ಕು ಆಗಬೇಕು ಕತ್ತಿ ಆಗಬೇಕು ಇದಕ್ಕೆಲ್ಲ ಹಣವೆಲ್ಲಿಂದ ಬರಬೇಕು ಎತ್ತು ಸಾಲ ದೇಶದ ಒಳಗೆ ಸಾಲವೆತ್ತು ಪ್ರದೇಶಗಳಿಂದ ಯಾರು ಸಾಲ ಕೊಡ ೇವೆಂದರೆ ಅವರಿಂದ ಸಾಲವೆತ್ತು ಯಾರನ್ನು ಪುಸಲಾಯಿಸಿ ಸಾಲ ತೆಗೆಯಬಹುದೋ ಅವರಿಂದ ಸಾಲವೆತ್ತು ಹೀಗೆ ಕೋಟಿ ಕೋಟಿಯಾಗಿ ಸಾಲದ ಹೊರೆ ಬೆಳೆದಿದೆ ಈ ಸಾಲವನ್ನು ತೀರಿಸುವುದು ಹೇಗೆ ಸಾಲವನ್ನು ಕೊಂಬಾಗ ಹಾಲೋಗರು ಹಾಲೋಗರುಂಬಂತೆ ಸಾಲಿಗನು ಬಂದು ಕೇಳಿದಾಗ ಉರುಳಿನ ಕಪಾಲಕ್ಕೆ ಮೋಕ್ಷ ಸರ್ವಜ್ಞ ಸಾಲವೋ ಸಾಲದೆಂದು ತೆರಿಗೆ ಸುಂಕ ಇವುಗಳ ಹೊರೆಯೋ ಜನಕ್ಕೆ ಬೆನ್ನು ಮುರಿಯುತ್ತದೆ ಆದರೆ ಇದು ಜನ ತಮ್ಮ ಕೈಯಿಂದ ಹೇರಿಕೊಂಡಂತೆ ತಾನೆ ನಮ್ಮ ಪ್ರಜಾಪ್ರತಿನಿಧಿಗಳೇ ಅಲ್ಲವೇ ಇದಕ್ಕೆಲ್ಲ ತತಾಸ್ತು ಹೇಳುವವರು ಪ್ರಜಾಪ್ರತಿನಿಧಿ ಪದ್ಧತಿಯ ಪದ್ಧತಿಯು ಸುಖಕರವಲ್ಲವೇ ನಮ್ಮ ಬಾಯಲ್ಲಿ ತುಂಬಿರುವುದು ಹಣ ವೆಚ್ಚವಾದರಾಗಲಿ ಅದು ಹೇಗೆ ವೆಚ್ಚವಾಯಿತು ಎಲ್ಲೆಲ್ಲ ಸೇರಿಕೊಂಡಿದೆ ಇದನ್ನು ಕೂಲಂಕುಷವಾಗಿ ಹುಡುಕ ಹೊರಟರೆ ಎಷ್ಟೋ ಸ್ವಾರಸ್ಯವಾದ ಸಂಗತಿಗಳು ಹೊರಕ್ಕೆ ಬಂದಾವು ವ್ಯವಹಾರ ದಕ್ಷತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವ ಯಾವ ಸಾರ್ವಜನಿಕ ಮನುಷ್ಯ ಬಡತನದಿಂದ ಸಿರಿತನಕ್ಕೆ ಬಂದಿದ್ದಾನೆ ಯಾವ ಯಾವ ಸರಕಾರಿ ಮನುಷ್ಯ ಎಷ್ಟೆಷ್ಟು ಬ್ಯಾಂಕು ಲೆಕ್ಕ ಇರಿಸಿದ್ದಾನೆ ಇದು ಒಂದು ಭಾಗ ಇನ್ನೊಂದು ಭಾಗ ಅಸಾಮರ್ಥ್ಯದ್ದು ನಮ್ಮ ಪಂಚವಾರ್ಷಿಕ ಯೋಜನೆಗಳ ಯಂತ್ರ ಕಾರ್ಖಾನೆಗಳು ಪರಿಶ್ರಾಮಿಕ ವೃತ್ತಿಯೇ ವಿಜ್ಞಾನ ಸಾಮರ್ಥ್ಯವನ್ನು ವ್ಯವಹಾರ ದಕ್ಷತೆಯನ್ನು ಅಪೇಕ್ಷಿಸುತ್ತವೆ ಇದನ್ನು ಇಂಗ್ಲಿಷಿನಲ್ಲಿ ನೋಹೋ ಎಂದು ಹೇಳುತ್ತಾರೆ ಅದು ಶಾಸ್ತ್ರ ಪರಿಜ್ಞಾನದಿಂದಲೂ ದೀರ್ಘಕಾಲದ ಕಾರ್ಯಾನುಭವದಿಂದಲೂ ಬರುವ ಯೋಗ್ಯತೆ ನಮ್ಮ ಜನರಲ್ಲಿ ಈ ಪರಿಶ್ರಾಮಿಕ ಯೋಗ್ಯತೆ ಇನ್ನೂ ಬಾಲ್ಯದ ಮಟ್ಟದ್ದಾಗಿದೆ ಆದರೆ ಅಧಿಕಾರ ಸ್ಥಾನದಲ್ಲಿರುವವರನ್ನು ಬಾಲ ಬಾಲಪ್ರಾಯರೆಂದು ಕರೆದರೆ ಅವರು ಒಪ್ಪಿಕೊಂಡರೆ ಅವರ ಜಾತಿ ಬಾಂಧವರು ಒಪ್ಪಿಕೊಂಡರೆ ಒಂದಾನೊಂದು ಸರಕಾರಿ ಆಫೀಸಿನಿಂದ ಈ ಆ ಇಲಾಖೆಗೆ ಸಲ್ಲಬೇಕಾದ ಬಿಲ್ ಬಾಕಿ ಚೀಟಿ ಬರುತ್ತದೆ ಅದರಲ್ಲಿ ಬರೆದಿರುವುದು ಇಂಗ್ಲಿಷ್ ಅಂಕಿ ಆ ಅಂಕಿ ಮೂರು ಐದು ಎಂಟು ಸಂದೇಹದಲ್ಲಿರುತ್ತದೆ ಒಟ್ಟು ಮೊಬಲಗ ಮೊಬಲಗಿನ ಬೇರಿಜುಗಳಲ್ಲಿ ವ್ಯತ್ಯಾಸವಿರುತ್ತದೆ ಆಫೀಸಿನ ಮುಖ್ಯಸ್ಥನಿಗೆ ಅದನ್ನು ತೋರಿಸಿದಾಗ ಆತ ನಸುನಗುತ್ತಾನೆ ಗುಮಾಸ್ತನನ್ನು ಕರೆದು ಸರಿ ಮಾಡೇರೆನ್ನುತ್ತಾನೆ ಹೀಗೆ ಆಗುವುದು ಎಷ್ಟು ಸರಿ ಎಷ್ಟು ಕಡೆ ಅಧಿಕಾರಿಯು ನಗುವ ನಗು ಅರ್ಥವತ್ತಾದದ್ದು ಈ ಪರಿಶ್ರಾಮಿಕ ಅಸಾಮರ್ಥ್ಯಕ್ಕಿಂತ ದೊಡ್ಡ ಕೇಡು ನೀತಿಯಲ್ಲಿ ಕಾಣುವ ಅಯೋಗ್ಯತೆ ನನ್ನ ಒಬ್ಬನೊಬ್ಬ ಸ್ನೇಹಿತರು ಲಾಯರು ಅವರ ಕಕ್ಷಿಗಾರರಲ್ಲಿ ಒಬ್ಬಾತ ದೊಡ್ಡ ಪೊಲೀಸ್ ಹುದ್ದೆಯಲ್ಲಿದ್ದು ಪೆನ್ಷನ್ ಪಡೆದಿರುವ ಮನುಷ್ಯ ಈತ ಲಾಯರವರಲ್ಲಿ ತನ್ನ ಮಕದ್ದಮೆ ತಡವಾಗುತ್ತಿರುವುದನ್ನು ಕುರಿತು ಪುಕಾರು ಮಾಡಿದ ಲಾಯರು ಆತನನ್ನು ತಮ್ಮ ದಶ್ ಕರೆದುಕೊಂಡು ಹೋಗಿ ತಾವು ಒಂದೆಡೆ ಕುಳಿತು ಆ ಪೊಲೀಸ್ ಪೆನ್ಷನ್ದಾರನನ್ನು ಕೋರ್ಟಿನ ಗುಮಾಸ್ತಾನೆಯೊಳಕ್ಕೆ ಹೋಗಿ ವಿಚಾರಿಸಿಕೊಂಡು ಬರುವಂತೆ ಹೇಳಿದರು ಪೊಲೀಸ್ ಪೆನ್ಷನ್ದಾರನು ಗುಮಾಸ್ತ ಖಾನೆಯೊಳಕ್ಕೆ ಹೋಗಿ ಎಂಟು ಹತ್ತು ನಿಮಿಷಗಳಲ್ಲಿ ಹಿಂತಿರುಗಿ ಬಂದು ಹೀಗೆ ಹೇಳಿದ ಸ್ವಾಮಿ ನಾನು ಪೊಲೀಸ್ ಇಲಾಖೆಯಲ್ಲಿದ್ದವ ಪೊಲೀಸನವರು ಲಂಚ ರುಷಿವತ್ತು ತಿನ್ನುವರೆಂದು ಪ್ರಸಿದ್ಧಿ ಆದರೆ ಈ ಕೋಟಿನವರ ಮುಂದೆ ನಮ್ಮದೇನಿದೆ ಯಾವ ಮೇಜಿನ ಮೇಲೆ ನೋಡಿದರೂ ಐದು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟು ನಮ್ಮ ಯಾವ ತಾರೀಕು ಎಂದು ಕೇಳಿದರೆ ಐದು ರೂಪಾಯಿ ನಮ್ಮ ಕಟ್ಟು ಎಲ್ಲಿದೆ ಎಂದು ಕೇಳಿದರೆ ಹತ್ತು ರೂಪಾಯಿ ನಾನು ನನಗೆ ಚೆನ್ನಾಗಿ ತಿಳಿದಿರುವ ಒಬ್ಬ ರೈತನನ್ನು ಒಂದು ಸಂದರ್ಭದಲ್ಲಿ ಕೇಳಿದೆ ಏನಯ್ಯ ಹೀಗೆ ಸುಳ್ಳು ಹೇಳುತ್ತೀಯಲ್ಲ ನಿಮ್ಮ ಮಿನಿಸ್ಟ್ರುಗಳು ಯೋಳಕ್ಕಿಲ್ವಾ ಸ್ವಾಮಿ ಕಾಲಜ್ಞಾನ ನನ್ನ ಸ್ನೇಹಿತರೊಬ್ಬರು ಡೆಪ್ಯಿ ಕಮಿಷನರ್ ಹುದ್ದೆಯಲ್ಲಿದ್ದು ಅಲ್ಲಿಂದ ಮೇಲ್ ಪದವಿಗೆ ಹತ್ತಿ ನಿವೃತ್ತರಾದವರು ಅವರದು ಬಾರಿ ಕುಟುಂಬ ಆ ಸ್ನೇಹಿತರ ಒಬ್ಬ ದೊಡ್ಡಪ್ಪ ಸಂತಾನವಿಲ್ಲದೆ ತಿರಿಕೊಂಡವರು. ಅವರು ತಮ್ಮ ವಿಲ್ಲಿನಲ್ಲಿ ತಮ್ಮ ಆಸ್ತಿಯೆಲ್ಲ ತಮ್ಮ ಮಕ್ಕಳಿಗೆ ಸೇರತಕ್ಕದ್ದೆಂದು ಬರೆದಿದ್ದರು ಇದಕ್ಕೆ ಸಂಬಂಧಪಟ್ಟ ಹಳೆಯ ಕಾಗದ ಪತ್ರಗಳ ಆಗ ಯಾವ ಆಫೀಸಿನಲ್ಲಿ ನನ್ನ ಸ್ನೇಹಿತರು ಡೆಪ್ಯುಟಿ ಕಮಿಷನರ್ ಹುದ್ದೆ ನಡೆಸಿದರೋ ಅದೇ ಆಫೀಸಿನಲ್ಲಿ ದಾಖಲೆ ಹುಡುಕಬೇಕಾಯಿತು ನನ್ನ ಸ್ನೇಹಿತರು ಹೋಗಿ ಕೇಳಿದಾಗ ಆಫೀಸಿನ ಗುಮಾಸ್ತ ವರ್ಗದ ಮುಖ್ಯಸ್ಥನು ಆ ದಾಖಲೆ ಇಲ್ಲಿಲ್ಲವೇ ಇಲ್ಲ ಸ್ವಾಮಿ ಸರಕಾರಕ್ಕೆ ಹೊರಟು ಹೋಗಿದೆ ಎಂದ ನನ್ನ ಸ್ನೇಹಿತರು ಸರಕಾರಕ್ಕೆ ಏಕೆಯ ಹೋಗುತ್ತದೆ ನನಗೆ ಇಲ್ಲಿಯ ಕ್ರಮ ತಿಳಿಯದೆ ಎಂದರು ಗುಮಾಸ್ತನು ಎಲ್ಲೋ ಹಳೆಯ ದಫ್ತರುಗಳಲ್ಲಿರಬೇಕು ಸ್ವಾಮಿ ಹುಡುಕಲು ಬಹುಕಾಲ ಬೇಕಾಗುತ್ತದೆ ಎಂದ ಹೋಗಿದ್ದವರು ಕಾಲಜ್ಞಾನಿಗಳು ಅವರು ಜೆಬಿನಿಂದ ಇಪ್ಪತ್ತು ರು ನೋಟನ್ನು ತೆಗೆದು ಹೌದಪ್ಪ ದಿನ ಕೆಲಸದ ಜೊತೆಗೆ ಈ ಕೆಲಸ ಮಾಡಬೇಕಾದರೆ ತೊಂದರೆ ಆಗುತ್ತದೆ ಬಾನುವಾರ ಪುರಸುತ್ತಿರುವಾಗ ಈ ಕೆಲಸವನ್ನು ದಯವಿಟ್ಟು ಮಾಡಿಕೊಡು ಎಂದು ಕಾಣಿಕೆ ಸಲ್ಲಿಸಿದರು ಮಾರನಿಯ ಬಾನುವಾರವೇ ಕಾಗದ ಸಿಕ್ಕಿತು ಅವರೇ ಪುಣ್ಯವಂತರೆನ್ನಬೇಕು ಕೆಲವು ಮೂಲಪಾಠಗಳು ಸರಕಾರಕ್ಕೆ ಹಣ ಬೇಕು ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅನಾವಶ್ಯಕವಾದ ಕೆಲಸಕ್ಕೆ ಸರಕಾರ ಕೈ ಹಾಕಬಾರದು ಜನಕ್ಕೆ ಬೇಕಾದ ಕಾರ್ಯಗಳು ನೂರು ಆದರೆ ಅವುಗಳಲ್ಲಿ ಸರಕಾರ ಮಾಡಬಹುದಾದದ್ದು ಹತ್ಯೆ ಹನ್ನೊಂದನೆಯ ಕೆಲಸಕ್ಕೆ ಅದು ಕೈ ಬರದು ಹನ್ನೊಂದನೆಯ ಕೆಲಸವನ್ನು ಹೇಳಿ ಆ ನೆಲದಲ್ಲಿ ಹಣವನ್ನೆತ್ತಿ ಇದರೆ ಅದು ಪೋಲಾಗೋದು ಖಂಡಿತ ಸರಕಾರದ ಒಂದೊಂದು ಪೈಸೆಗೂ ಒಬ್ಬೊಬ್ಬ ಬಾಗ್ ಭಾಗಸ್ಥರು ಹಣ ಹೆಚ್ಚಾದರೆ ಪೋಲು ಹೆಚ್ಚು ಪೋಲು ಹೆಚ್ಚಾದರೆ ಅನೀತಿ ಹೆಚ್ಚು ಹಣ ಹೆಚ್ಚ ಹೆಚ್ಚಾದರೆ ಪೇಟೆಯ ಬೆಲೆಗಳು ಹೆಚ್ಚು ಬೆಲೆ ಹೆಚ್ಚಾದರೆ ಕೂಲಿ ಸಂಬಳ ಹೆಚ್ಚು ಕೂಲಿ ಸಂಬಳ ಹೆಚ್ಚಾದರೆ ದಿನಸಿಗಳ ಬೆಲೆ ಮತ್ತೆ ಹೆಚ್ಚು ಇವೆಲ್ಲ ಅರ್ಥಶಾಸ್ತ್ರದಲ್ಲಿ ಬಹು ಸಾಮಾನ್ಯ ಪಾಠಗಳು ಪಾಟಿ ರಾಜ್ಯ ಸ್ವಾತಂತ್ರ್ಯೋತ್ಸವವೆಂದು ನಾವು ಯಾವ ಮನಸ್ಸಿನಿಂದ ಸಂಭ್ರಮ ಕಳೆದ ಇಪ್ಪತ್ತ್ ವರ್ಷಗಳ ರಾಜಕೀಯವು ಪಾಟಿಗಳ ಪರದಾಟವಾಗಿದೆ ಕಳೆದ ಮೂರು ವರ್ಷಗಳಲ್ಲಂತೂ ರಾಜಕೀಯವೆಂದರೆ ಪಾಟಿಗಳ ಪೋಟಾಪೋಟಿ ಪಾಠಿಗಳ ಹಣಾಹಣಿ ಪಾಠಿಗಳ ಮುಷ್ಟಾಮುಷ್ಟಿ ದೇಶ ಎಂದಿಗೆ ಸಮಾಧಾನಕ್ಕೆ ಬರುತ್ತದೆಯೋ ನಮಗೆ ಆಗಿರುವ ನಷ್ಟಗಳಲ್ಲೆಲ್ಲ ನೀತಿ ನಷ್ಟ ಅತ್ಯಂತ ಶೋಚನೀಯವಾಗಿದೆ ನಮ್ಮ ಜನ ದೊಡ್ಡ ಮನುಷ್ಯ ಮನುಷ್ಯತನವನ್ನು ಕಾಣದೆ ದೊಡ್ಡ ಮನುಷ್ಯತನದಿಂದ ನಮ್ಮ ತೊಡಕುಗಳನ್ನು ಬಿಡಿಸಿಕೊಳ್ಳಲಾಗದೆ ಏನಾದರಾಗಲಿ ಕಲಹ ಯಾವ್ದ ಯಾವುದಾದರೂ ಇರಲಿ ನಮ್ಮ ಕೈ ಬಾಯಿಗಳು ಮುಖ್ಯ ನಮ್ಮ ವೆಂಕಟಕೃಷ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಮಾತು ಇದು ಫೈಟ್ ಇಫ್ ಯು ಮಸ್ಟ್ ಬಟ್ ಆಲ್ವೇಸ್ ವಿತ್ ಕ್ಲೀನ್ ವೆಪನ್ಸ್ ಹೋರಾಟ ಅವಶ್ಯವಾದರೆ ಹೋರಾಡಿ ಆದರೆ ಯಾವಾಗಲೂ ನಿಮ್ಮ ಆಯುಧಗಳು ಶುಚಿ ತಪ್ಪದಿರಲಿ ಅವ್ಯವಸ್ಥತೆ ನಮ್ಮ ಸರಕಾರದ ಕ್ರಮಕ್ಕೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಭೆಯ ಮೂಲಕ ಪ್ರಜಾಧಿಕಾರ ಎಂದು ಹೆಸರು ಪ್ರಜಾಸಭೆಯು ಪ್ರಜೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನಾನಾ ಪಕ್ಷಗಳಿಂದ ನಾನಾ ದೃಷ್ಟಿಗಳಿಂದ ಪರೀಕ್ಷೆ ಮಾಡಿ ಸತ್ಯವೆಲ್ಲಿದೆ ನ್ಯಾಯ ಹೇಗಿದೆ ಎಂಬುದನ್ನು ನಿಶ್ಚಯಿಸಬಲ್ಲದಾದ ಬದಲದ್ದಾಗುತ್ತದೆ ಇದು ತತ್ವ ನಮ್ಮ ಅನುಭವದಲ್ಲಿ ಅದು ಬರಿಯ ಪುಸ್ತಕ ತತ್ವವಾಗಿ ನಿಂತಿದೆ ಸಾಕ್ಷಾತ್ತಾಗಿ ಇರುವುದೇನು ಸಭಾಭಂಗ ಮರ್ಯಾದೋಲ್ಲಂಘನೆ ಪಕ್ಷ ವಿಪಕ್ಷಗಳ ಬದಲಾ ಬದಲಾವದಲ್ಲಿ ಅವ್ಯವಸ್ಥತೆ ದೊಂಬಿ ದಬಾದುವಿ ಮಾತನಾಡಿದರೆ ಗೆರಾವ್ ಬಿಸುಕಿದರೆ ಬಂದ್ ಇಂಥದ್ದು ನಮ್ಮ ಇಂದಿನ ಪ್ರಜಾ ಸರ್ಕಾರ ನಮಗೆ ಸ್ವಾತಂತ್ರ್ಯದ ಫಲಾನುಭವವಾಗುತ್ತಿರುವುದು ಇಂಥ ಅವ್ಯವಸ್ಥೆಯ ಸರಕಾರದಿಂದ ನಮ್ಮ ದೇಶ ನಾಯಕರು ಸ್ವತಂತ್ರವಾಗಿ ಉಳಿಸಿಲ್ಲ ಅದನ್ನು ಪರತಂತ್ರವನ್ನಾಗಿ ಮಾಡಿದ್ದಾರೆ ಬಹುಶಃ ರಷ್ಯಾದ ತಂತ್ರ ಅಥವಾ ಚೀನಾದ ತಂತ್ರ ಅಥವಾ ಅಮೇರಿಕದ ತಂತ್ರ ಅಥವಾ ಇನ್ನಾವುದೋ ಬೇರೆ ತಂತ್ರ ಇದು ಭಾರತದ ತಂತ್ರವಂತೂ ಅಲ್ಲ ಹೀಗೆ ಸ್ವಾತಂತ್ರ್ಯದಿಂದ ನಮಗೆ ಹಿಂದೆ ಇದ್ದ ಪ್ರಶ್ನೆಗಳು ಯಾವುದೂ ಪರಿಹಾರಕ್ಕೆ ಬಂದಿಲ್ಲ ಪ್ರತಿಯಾಗಿ ಹೊಸ ಪ್ರಶ್ನೆಗಳೆದ್ದಿವೆ ಆತ್ಮಶಿಕ್ಷಣ ಹಾಗಾದರೆ ಸ್ವಾತಂತ್ರ್ಯ ಕೆಟ್ಟದ್ದೇ ಹಾಗೆನ್ನುವರು ಯಾರು ಸ್ವಾತಂತ್ರ್ಯ ಬೇಕು ಅದು ಬೇಕೇ ಬೇಕು ಅದರ ಜೊತೆಗೆ ಆತ್ಮಶಿಕ್ಷಣೆಯೂ ಬೇಕು ಜನಸಾಮಾನ್ಯನು ಈ ಸಂದರ್ಭವನ್ನು ತನ್ನ ಚಿ ತಿಳಿವಳಿಕೆಗೆ ತಂದುಕೊಳ್ಳಬೇಕು ತಾನು ಪ್ರತಿನಿಧಿಯನ್ನು ಆರಿಸುವಾಗ ಎಂತವನನ್ನು ಆರಿಸುತ್ತೇನೆ ಎಂದು ವಿವೇಕ ಮಾಡಿಕೊಳ್ಳಬೇಕು ಆರಿಸಿದ್ದಾದ ಮೇಲೆ ಪ್ರತಿನಿಧಿ ಹೇಗೆ ನಡೆದುಕೊಳ್ಳುತ್ತಿದ್ದಾನೆ ಎಂದು ಉಸ್ತುವಾರಿ ಇಡಬೇಕು ಚುನಾವಣೆ ಉಸ್ತುವಾರಿ ಇವೆರಡೂ ರಾಷ್ಟ್ರಕ ಪ್ರಜೆಗಿರುವ ಮೂಲ ಕರ್ತವ್ಯಗಳು ದೇಶವು ಸ್ವಾತಂತ್ರ್ಯಕ್ಕೆ ಅರ್ಹವಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಿರುವುದು ಪ್ರಜಾಜನದ ವಿವೇಕ ವರ್ತನೆಯಲ್ಲಿ ಚುನಾವಣೆಯಲ್ಲಿಯೂ ಉಸ್ತುವಾರಿಯಲ್ಲಿಯೂ ಅವರು ವಿವೇಕ ತೋರಿಸಿದರೆ ಆಗ ಅವರ ಸ್ವಾತಂತ್ರ್ಯ ಸಾರ್ಥಕಪಟ್ಟಿತು ಉಸ್ತುವಾರಿ ಎಂಬುದರಲ್ಲಿ ಪ್ರೇರಣೆಯೂ ಸೇರಿದೆ ಈ ಪ್ರತಿನಿಧಿ ಪ್ರೇರಣೆಯೇ ಸರ್ವ ಮೂಲವಾದದ್ದು ಪ್ರಜಾಜನದ ಮನಸ್ಸು ಬುದ್ಧಿಯು ಸಾರ್ವಜನಿಕ ವಿಚಾರಗಳನ್ನು ಪರಿಯಾಲೋಚಿಸಿ ಅನಂತರ ಯುಕ್ತವಾದ ಮಾರ್ಗವನ್ನು ತಿಳಿಸಿ ಕೊಡಬೇಕು ಆಮೇಲೆ ತಮ್ಮ ಪ್ರತಿನಿಧಿಯು ಆ ಪ್ರೇರಣೆಯನ್ನು ಅನುಸರಿಸುವಂತೆ ಅವನ ಮೇಲೆ ಒತ್ತಾಯ ಹಾಕಬೇಕು ಪ್ರಜಾ ಪ್ರತಿನಿಧಿಯು ಪ್ರಜಾಜನದ ಮನಸ್ಸಿಗೆ ವಿರೋಧವಾಗಿ ನಡೆದಾಗ ಪ್ರಜೆಯು ಅಂಥವನನ್ನು ದಂಡಿಸಲು ಸಿದ್ಧವಾಗಿರಬೇಕು ಹೀಗೆ ಜನಜಾಗೃತಿ ಜನವಿವೇಕ ಜನಪ್ರೇರಣೆ ಜನಾದಿಕಾರ ಈ ನಾಲ್ಕು ಅನುಕೂಲಗಳನ್ನು ದೇಶದ ಸಾರ್ವಜನಿಕರು ಸಾಕಾಗುವಷ್ಟು ಮಟ್ಟಿಗೆ ಒದಗಿಸಿಕೊಡುವಂತೆ ಆದಾಗ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಸಾರ್ಥಕತೆ ಬಂದಿತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಗೋಖಲೆಯವರು ಗಾಂಧಿಯವರು ಹೇಳುತ್ತಿದ್ದಂತೆ ನಮ್ಮ ಸಾರ್ವಜನಿಕ ಜೀವನವು ಸತ್ವ ಗುಣ ಪ್ರಧಾನವಾಗಬೇಕು ಇದು ಶಿವಂ